ಶ್ರೀ ಗುರುಬ್ಜೋ ನಮಃ ಹರಿ ಹಿ ಓಂ ಶ್ರೀಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಎರಡನೇದಾದ ರುದ್ರ ಸಂಹಿತೆ ಅದರಲ್ಲಿ ಎರಡನೇದಾದದ್ದು ಸತೀಖಂಡ ಸೃಷ್ಟಿಖಂಡದ ಬಳಿಕ ಸತೀಖಂಡ ಅದರಲ್ಲಿ ಕೊನೆಯದಾದಂತಹ ನಲವತ್ತ ಅಧ್ಯಾಯ ಇವತ್ತು ಶ್ರೀ ಓ ನಮಃ ಶಿವಾಯ ಅಥ ಶ್ರೀಶಿವಮುರೇ ರುದ್ರ ಸಂಹಿತ ರಮೇಶ ಮ್ಯಾ ಚರರ್ಷಿ ತೈಶ್ಚ ಮಹಾದಸನ್ನಸ್ ಬೂವ ಅಥ ಶಂಭು ಕೃಪಾದೃಷ್ಟ್ಯಾ ಸರ್ವಾನ್ ಋಷಿ ಸುರಾನ್ ಬ್ರಹ್ಮ ವಿಷ್ಣು ಸಮಾಧಾಯ ದಕ್ಷ ಮೇ ಹೇಳ್ತಾನೆ ಹೀಗೆ ಹರಿಯು ನಾನು ದೇವಮುನಿಗಳು ಮಿಕ್ಕವರು ಸ್ತುತಿಸಲು ಪರಮೇಶ್ವರನು ಪ್ರಸನ್ನನಾದ ಬಳಿಕ ಶಿವನು ದೇವತೆ ದಯೆಯಿಂದ ನೋಡಿ ಬ್ರಹ್ಮ ವಿಷ್ಣುಗಳನ್ನು ಸಮಾಧಾನಗೊಳಿಸಿ ದಕ್ಷಿಣನ ಕುರಿತು ಹೀಗೆ ಹೇಳಿದ महादेव वाचा शुणु दक्ष प्रवक्ष्या प्रसन्नोस् भक्ता प्रजापते भक्ताधीन सद वै स्वतंत्रो स्वतंत्रोप्यखिले भजन्ते भजंते मंजना सुखतिन सदा उत्तरोद्रेष्ठास्जापते आता जिज्ञासुरा ज्ञानी चतुर्थक ಪೂರ್ವೇ ತ್ರಯಶ್ಚ ಸಾಮಾನ್ಯಶ್ಚತುರ್ಥೋ ಹಿ ವಿಶಿಷ್ಯತೆಯೇ ಮಹಾದೇವ ಹೇಳಿದ ಎಲೆಯಿದಕ್ಷಣೆ ನಿನಗೆ ನಾನು ಪ್ರಸನ್ನನಾಗಿದ್ದೇನೆ ನಾನು ಹೇಳುವುದನ್ನು ಕೇಳು ಸ್ವತಂತ್ರನಾದ ಪರಮೇಶ್ವರನಾದರೂ ನಾನು ಸದಾ ಭಕ್ತರ ಅಧೀನನು ನಾಲ್ಕು ವಿಧವಾದಂತಹ ಪುಣ್ಯಶಾಲಿಗಳು ನನ್ನನ್ನು ಭಜಿಸುತ್ತಾರೆ ದುಃಖ ಮೊದಲನೆಯವನು ಆರ್ಥ ಜ್ಞಾನವನ್ನು ಪಡೆಯಲು ಇಚ್ಛೆಯುಳ್ಳುವವನು ಎರಡನೆಯವನು ಜಿಜ್ಞಾಸು ಮೂರನೆಯನ್ನು ಧನವನ್ನು ಅಪೇಕ್ಷಿಸುವವನು ಅರ್ಥಾರ್ಥಿ ಜ್ಞಾನಿಯು ನಾಲ್ಕನೆಯವನು ಇವರಲ್ಲಿ ಮೊದಲಿನ ಮೂವರು ಸಾಮಾನ್ಯರು ಎಂದರೆ ಮೊದಲನೆಯವ ಮೊದಲೆಯವನಿಗಿಂತ ಎರಡನೆಯವನು ಎರಡನೆಯವನಿಗಿಂತ ಮೂರನೇವನು ಶ್ರೇಷ್ಠನು ನಾಲ್ಕನೆಯವನಾದ ಜ್ಞಾನಿಯು ಎಲ್ಲರಿಗಿಂತಲೂ ಶ್ರೇಷ್ಠನು ತ ಜ್ಞಾನಿ ಪ್ರಿಯತರೋ ಮಮರು ಪಂಚ ಸ್ಮೃತಃ ತಸ್ಮ ಪ್ರಿಯ ನಾಣ್ಯ ಸತ್ಯಂ ಆ ಜ್ಞಾನಿಯು ಅವನಿಗೆ ತುಂಬ ಪ್ರಿಯನು ನನ್ನ ಸ್ವರೂಪವೇ ಅವನಾಗಿರುವನು ಇದು ಸತ್ಯವಾದ ಮಾತು ಜ್ಞಾನಗಮ್ಯೋಹಮ ಆತ್ಮಜ್ಞೈರು ವೇದಾಂತಶ್ರುಪಾರ ವಿನಾ ಜ್ಞಾನೇನ ಮಾಂ ಯದಂತೆ ಚಾಲ್ಪಬುದ್ಧಯ ವೇದಾಂತವನ್ನು ಬಲ್ಲ ಆತ್ಮಜ್ಞರು ನನ್ನನ್ನು ಜ್ಞಾನದಿಂದ ತಿಳಿಯಬಲ್ಲರು ಜ್ಞಾನವಿಲ್ಲದೆ ಪಡೆಯಲು ಕೆಲವರು ಮೂಢರು ಯತ್ನಿಸುವರು ನ ವೇದೈಶ್ಚ ನ ಯಜ್ಞೈಶ್ಚ ನಾನೈಶ್ ತಪಸಾ ಕ್ವಚಿತ್ ನ ಶಕ್ನು ಮಾಂ ಪ್ರಾಪ್ತ ಮೂಢಾ ಕರ್ಮವಶ ನರಾ ಜ್ಞಾನಮಾರ್ಗವನ್ನು ಬಿಟ್ಟು ವೇದಗಳು ಯಜ್ಞಗಳು ದಾನಗಳು ತಪಸು ಮುಂತಾದವುಗಳಿಂದ ನನ್ನನ್ನು ಪಡೆಯಲು ಅಸಾಧ್ಯವು ಕರ್ಮವಶರಾಗಿ ಮೂಢರು ಅಜ್ಞಾನಿಗಳು ಪ್ರಯತ್ನ ಪಡ್ತಾರಷ್ಟೇ ಆದರೆ ಅವರು ನನ್ನನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೇವಲಂ ಕರ್ಮಣ ತ್ವ ಸ್ಮ ಸಂಸಾರ ತರ್ತು ಇಚ್ಛಸಿ ಅತ ಎಭವೃಷ್ಟೋ ಯಜ್ಞವಿಧ್ವಂಸ ಕಾರಕ ಎರಿದ ಲಕ್ಷಣೆ ಕೇವಲ ಕರ್ಮದಿಂದ ಸಂಸಾರವನ್ನು ದಾಟಲು ನೀನು ಪ್ರಯತ್ನಪಟ್ಟಿರುವೆ ಆದ ಕಾರಣ ನಾನು ಕೋಪಗೊಂಡು ನಿನ್ನ ಯಜ್ಞವನ್ನು ನಾಶ ಮಾಡಿದೆ ಇದು ಭೋ ದಕ್ಷ ಪರಮೇಶ್ವರಂ ಪರಮೇಶ್ವರ ಬುದ್ಧ ಜ್ಞಾನಪರೋ ಭೂತ್ ಕುರು ಕರ್ಮಸಮಾಹಿ ಎಲೆ ದಕ್ಷಣೆ ಇನ್ನು ಮುಂದೆ ನಾನು ಪರಮೇಶ್ವರನೆಂದು ತಿಳಿದು ಕರ್ಮವನ್ನು ಸದ್ಬುದ್ಧಿಯಿಂದ ಮಾಡು ಜ್ಞಾನಮಾರ್ಗವನ್ನು ಆಶ್ರಯಿಸು ಅನ್ಯ ಶೃಣು ಸದ್ಬುಧ್ಯಾ ವಚನ ಮೇ ಪ್ರಜಾಪತಿ ವಚ್ ಗುಹ್ಯ ಧರ್ಮಹೇತು ಸಗುಣತ್ಪ್ಯಹಂತವಾ ಇನ್ನೂ ಒಂದು ರಹಸ್ಯವಾದ ವಿಷಯವನ್ನು ಧರ್ಮಾನುಷ್ಠಾನಕ್ಕಾಗಿ ನಿನಗೆ ಹೇಳ್ತೇನೆ ನನ್ನ ಸಗುಣ ಸ್ವರೂಪವನ್ನು ನಿನಗೆ ಹೇಳ್ತೇನೆ ಸಾವಧಾನವಾಗಿ ಕೇಳು ಇದಿಗ ನಿರ್ಗುಣ ಸ್ವರೂಪವನ್ನು ಹೇಳಿಯಾಯಿತು ಇನ್ನು ಸಗುಣ ಸ್ವರೂಪವನ್ನು ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಮಹಾದೇವ ಅಹಂ ಬ್ರಹ್ಮ ಚ ವಿಷ್ಣುಶ್ಚ ಜಗತಃ ಕಾರಣಂ ಪರಂ ಆತ್ಮೇಶ್ವರ ಉಪದ್ರಷ್ಟಾ ಸ್ವಯಂ ನಾನು ಶಿವನು ಬ್ರಹ್ಮನು ಹರಿಯು ಜಗತ್ತಿಗೆ ಕಾರಣರು ನಾನು ಅಂದರೆ ಶಿವನು ಅಂತೇಳಿ ಬ್ರಹ್ಮನು ಹರಿಯು ಜಗತ್ತಿಗೆ ಕಾರಣರು ಆತ್ಮಸ್ವರೂಪನು ಸಾಕ್ಷಿಯಾದ ನಾನು ನನ್ನ ಮಾಯನ್ನು ಪ್ರಸರಿಸಿ ಬ್ರಹ್ಮವಿಷ್ಣು ರುದ್ರರಿಂಬ ಸಂಜ್ಞೆಗಳನ್ನು ಪಡೆದು ಸೃಷ್ಟಿ ಪಾಲನೆ ಸಂಹಾರ ರೂಪವಾದ ಕರ್ಮಗಳನ್ನು ಮಾಡುತ್ತಾ ಆತ್ಮ ಮಾಯಾಂ ಸಮಾವೇಶ್ಯ ಸೋಹಂ ಗುಣಮಯೀ ಮುನಿ ಸೃಜನ್ ರಕ್ಷನ್ ಹರನ್ ವಿಶ್ವಂ ದಧೆ ಸಂಜ್ಞಾ ಕ್ರಿಯೋಚಿತ ಅದ್ವಿತೀಯೇ ಪರೇ ತಸ್ಮಿನ್ ಬ್ರಹ್ಮಣ್ಯಾತ್ಮನ ಕೇವಲೇ ಅಜ್ಞ ಪಶ್ಯತಿ ಭೇದೇನ ಭೂತಾನಿ ಬ್ರಹ್ಮಜೇಶ್ವರಂ ವಸ್ತುತಃ ಬ್ರಹ್ಮ ವಿಷ್ಣು ಮಹೇಶ್ವರರು ಆತ್ಮ ಆತ್ಮಸ್ವರೂಪರು ಭೇದವಿಲ್ಲದ ಆ ಆತ್ಮವಸ್ತುವಿನಲ್ಲಿ ಭೇದವೇ ಇಲ್ಲವು ಹೀಗಿದ್ದರೂ ಮೂಢರು ನಾನು ಬೇರೆ ತಾನು ಬೇರೆ ಬ್ರಹ್ಮನು ಬೇರೆ ಈಶ್ವರನು ಬೇರೆ ಎಂದು ಇಲ್ಲದ ಭೇದವನ್ನು ಎಣಿಸುತ್ತಾರೆ ಶಿರಃಕರಾಧಿ ಸ್ವಾಂಗೇಶು ಕುರುತೆ ಯಥಾ ಪಾರಖ್ಯಶೇಷ ಪಾರಖ್ಯಶೇಮುಷೀ ಕ್ವಾ ಭೂತೆ ಹಿ ಮತ್ಪರಃ ಶಿರಸ್ಸು ಕೈ ಮೊದಲಾದ ಅಂಗಗಳು ತನ್ನ ಶರೀರಕ್ಕಿಂತಲೂ ಬೇರೆಯಲ್ಲ ಎಂದು ಹೇಗೆ ತಿಳಿಯುವನು ಅದರಂತೆ ಸರ್ವಾತ್ಮರಾದ ತ್ರಿಮೂರ್ತಿಗಳಿಗೆ ಸರ್ವೂತಾತ್ಮನ ಭಾವನಾ ಯೋ ನ ಪಶ್ಯತಿ ತ್ರಿಸುರಣ ಭಿಧಾನ ದಕ್ಷ ಸ ಶಾಂತಿ ಅಧಿಗತಿ ಅದರಂತೆ ಸರ್ವಾತ್ಮರದ ತ್ರಿಮೂರ್ತಿಗಳಿಗೆ ಪರಸ್ಪರ ಭೇದವನ್ನು ಕಲ್ಪಿಸಬಾರದು ಹಾಗೆ ಭೇದವನ್ನು ಎಣಿಸದವನು ಶಾಂತಿಯನ್ನು ಹೊಂದುವನು ಯ ಕರೋತಿ ತ್ರಿದೇವ ಭೇದಬು ನರಾಧಮ ನರಕೇ ವಸೇನ್ ವಸೆಯೂನಂ ಯಾವ ಆಚಂದ್ರ ತಾರಕಂ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಭೇದವನ್ನು ಯಾವ ನರಾಧವನ್ನು ಎಣಿಸ್ತಾನೋ ಅವನು ಚಂದ್ರ ಸೂರ್ಯರಿರುವವರೆಗೆ ನರಕವನ್ನು ಅನುಭವಿಸ್ತಾನೆ ನೋಡಿ ಕೆಲವರು ವಿಷ್ಣುವೇ ಪರಮ ಪುರುಷ ಪುರುಷೋತ್ತಮ ನೋಡಿದವರೆಲ್ಲ ತಾರತಮ್ಯ ಕಕ್ಷೆಯಲ್ಲಿ ಕೆಳಗಿನವರು ಅಂತಲೇ ಹೇಳ್ತಾರೆ ಹಾಗೆಯೇ ಬೇರೆ ಬೇರೆ ವೀರಶೈವರು ಅಥವಾ ಅತಿಯಾದಂತಹ ಶೈವ ಶಿವನೇ ಶ್ರೇಷ್ಠ ಅಂತೇಳಿ ಹೇಳ್ತಕ್ಕಂಥವರು ಇದು ಜಾತಿವಾಚಕವಾಗಿ ಹೇಳಿಲ್ಲ ಕ್ಷಮಿಸಿ ಅಂದರೆ ಅತ್ಯಂತ ಶಿವನೇ ವೀರನು ಶಿವನೇ ಅತ್ಯಂತದ ಎಷ್ಟು ಸರ್ವಶ್ರೇಷ್ಠನು ಅಂತೇಳಿ ಉಳಿದವರೆಲ್ಲ ಗೌಣ ಉಳಿದ ದೇವತೆಗಳೆಲ್ಲ ಸಣ್ಣವರು ಅಂತೇಳಿ ಭಾವಿಸ್ತಕ್ಕಂಥವರು ಕೂಡ ಹಾಗೆ ಅಂದರೆ ಚಂದ್ರಸೂರ್ಯೂ ಇರುವವರೆಗೂ ನರಕವನ್ನು ಪಡೆಯುತ್ತಾರೆ ಅಂತೇಳಿ ಹೇಳ್ತಾರೆ ಅಂದರೆ ಅದರರ್ಥ ತ್ರಿಮೂರ್ತಿಗಳಲ್ಲಿ ಭೇದವಿಲ್ಲ ಎನ್ನುವುದನ್ನು ತಿಳಿಯಬೇಕು ಅಂಥೇಳಿ ಹೇಳ್ತಾ ಇದ್ದಾನೆ ಶಿವನೇ ಹೇಳ್ತಾ ಇದ್ದಾನೆ ಮತ್ಪರಃ್ ಪೂಜೆಯೇ ದೇವಾನ್ ಸರ್ವಾನ್ ಅಪಿ ವಿಚಕ್ಷಣ ಸ ಮುಕ್ತಿರ್ಭವತಿ ಶಾಶ್ವತಿ ನನ್ನ ಭಕ್ತನು ಎಲ್ಲ ದೇವತೆಗಳನ್ನು ಪೂಜಿಸಬೇಕು ಹಾಗೆ ಪೂಜಿಸಿದರೆ ಮುಕ್ತಿಗೆ ಸಾಧನವಾದಂತಹ ಜ್ಞಾನವನ್ನು ಪಡೀತಾನೆ ನೋಡಿ ಇದರಲ್ಲಿ ಆ ರೀತಿ ಸಮನ್ವಯ ಮಾಡಿ ಹೇಳಿದ್ದಾರೆ ಕೆಲವು ಶಾಸ್ತ್ರಗಳಲ್ಲಿ ಅಥವಾ ಕೆಲವು ಸ್ವಯಂ ಕೃತಿಗಳಲ್ಲಿ ಸ್ವಂತ ಕೆಲವರ ಕೃತಿಗಳಲ್ಲಿ ತನ್ನ ದೇವರನ್ನು ಮಾತ್ರ ಪೂಜಿಸಿದರೆ ಸ್ವರ್ಗ ಅಥವಾ ಮೋಕ್ಷ ಅಥವಾ ಯಾವುದೇ ಒಳ್ಳೆಯದಾಗ್ತದೆ ಉಳಿದದನ್ನೆಲ್ಲ ಮಾಡಿದರೆ ನರಕ ಸಿಗ್ತದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಹಾಗೆ ಹೇಳ್ತಾ ಇಲ್ಲ ನನ್ನ ಭಕ್ತನು ಎಲ್ಲ ದೇವತೆಗಳನ್ನು ಪೂಜಿಸಬೇಕು ಅಂತೇಳಿ ಶಿವ ಹೇಳ್ತಾ ಇದ್ದಾನೆ ಈ ಶಿವಪುರಾಣದಲ್ಲಿ ಹಾಗೆ ಪೂಜಿಸಿದರೆ ಮುಕ್ತಿಗೆ ಸಾಧನವಾದಂತ ಜ್ಞಾನವನ್ನು ಪಡೀತಾನೆ ಯಾರು ಬ್ರಹ್ಮ ವಿಷ್ಣುವೇಶ್ವರಲ್ಲಿ ನರಕವನ್ನು ಅಂದರೆ ಭೇದವನ್ನು ಯಾವ ನರಾಧವನ್ನು ಎಣಿಸ್ತಾನೋ ಅವನು ಚಂದ್ರ ನರಕವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಈಗ ಹಾಗೆ ಎಲ್ಲ ದೇವತೆಯನ್ನು ಪೂಜಿಸಿದನು ಶಾಶ್ವತವಾದ ಮುಕ್ತಿಯನ್ನು ಪಡೆಯುತ್ತಾನೆ ಅಂತೇಳಿ ಇಲ್ಲಿ ಹೇಳ್ತದೆ ವಿಧಿಭಕ್ತಿಂ ವಿವ ಭಕ್ತಿರ್ಭವತಿ ವೈಷ್ಣವಿ ವಿಷ್ಣು ಭಕ್ತಿ ವಿನಾ ಮೇ ನ ಭಕ್ತಿ ಕ್ವಾಪಿ ನ ಜಾಯತೆ ಬ್ರಹ್ಮನಲ್ಲಿ ಭಕ್ತಿ ಇಲ್ಲದೆ ಹರಿಯಲ್ಲಿ ಭಕ್ತಿಯು ಉದಯಿಸಲಾರದು ಹರಿಭಕ್ತಿ ಇಲ್ಲದೆ ನನ್ನಲ್ಲಿ ಭಕ್ತಿ ಉದಯಿಸಲಾರದು ಶಿವನಲ್ಲಿ ಹೀಗೆಂದು ಇತ್ಯುಕ್ತ ಶಂಕರಸ್ವಾಮಿ ಸರ್ವಾಂ ಪರಮೇಶ್ವರ ಸರ್ವಾಂ ಶೃಣುತೋ ವಾಚವಾಣೀಂ ಕೃಪಾಕರೋ ಜಗದುಡೇನಾದ ಪರಮೇಶ್ವರನ ಹೇಳಿ ತಿರುಗಿ ಎಲ್ಲರಿಗೂ ಕೇಳಿಸುವಂತೆ ಮತ್ತೆ ಹೇಳಿದ ಹರಿಭಕ್ತೋ ಹಿಮ ತಥಾ ಶವೋ ಭವೇದ್ಯದಿ ತಯೋಶಾಪೇಯುಸ್ತೆ ತತ್ವಪ್ರಾಪ್ತಿರ್ಭವೇನ್ನಹಿ ಹರಿಭಕ್ತನಾಗಲಿ ಶಿವಭಕ್ತನಾಗಲಿ ನನ್ನನ್ನು ನಿಂದಿಸಿದರೆ ಅವರ ಮೇಲೆ ಶಾಪವಿರುವುದು ಅವರಿಗೆ ಎಂದೆಂದಿಗೂ ಮುಕ್ತಿ ಇಲ್ಲವೋ ಬ್ರಹ್ಮೋವಾಕರ್ಣ್ಯ ಮಹೇಶಸ್ಯ ವಚನ ಸುಖಕಾರಕರ್ಷು ಸಕಲತ್ತುರಮುನ್ ಸುರ ಮುನಿ ಆದಯೋ ಮುನೇ ಬ್ರಹ್ಮ ಹೇಳಿದ ಹೀಗೆ ಪರಮೇಶ್ವರನು ಹೇಳಿದ ಸುಖಕರವಾದ ಮಾತನ್ನು ಕೇಳಿ ದೇವತೆಗಳು ಮುನಿಗಳು ಮೊದಲಾದವರು ಸಂತೋಷಗೊಂಡರು ದಕ್ಷೋಭೋನ್ಮಹಾಪ್ರೀತ್ಯ ಶಿವಭಕ್ತಿರತು ಸಕುಟುಂಬ ಸುರದ್ಯಾಸ್ತೆ ಶಿವಂ ಮತ್ವಾಖಿಲೇಶ್ವರ ದಕ್ಷನೂ ಸಹ ಹರ್ಷಗೊಂಡು ಶಿವನಲ್ಲಿ ಭಕ್ತಿಯುಳ್ಳುವವನಾದನು ದೇವತೆಗಳೆಲ್ಲರೂ ಶಿವನೇ ಎಲ್ಲರಿಗೂ ಓಡೇನೆಂದು ತಿಳಿದರು ಯಥಾ ಜನ ಕೃತಾಶಂಭೋ ಸಂಸ್ತುತಿ ಪರಮಾತ್ಮನಃ ತಥಾ ತಸ್ಮೈ ವರೋ ದತ್ತಶಂಭುನಃ ತುಷ್ಟಚೇತಸ ಯಾವ ದೇವನು ಯಾವ ರೀತಿಯಾಗಿ ಶಿವನನ್ನು ಸ್ತುತಿಸಿದನು ಯಾವ ಯಾವನು ಯಾವ ರೀತಿಯಾಗಿ ಶಿವನನ್ನು ಸ್ತುತಿಸಿದನು ಅದಕ್ಕೆ ಅನುಗುಣವಾಗಿ ಶಿವನು ಪ್ರೀತಿಯಿಂದ ಅವನು ವರವನ್ನು ಅನುಗ್ರಹಿಸಿದ ಜಪ್ತ ಶಿವೇನಾಶು ದಕ್ಷ ಶಿವಭಕ್ತಃ ಪ್ರಸನ್ನಧೀಹ ಯಜ್ಞಕಾರ ಸಂಪೂರ್ಣ ಶಿವಾನುಗ್ರಹ ತೋ ಮುನೇ ಬಳಿಕ ದಕ್ಷನು ಶಿವನ ಅಪಣಯಂತಿ ಅವನ ಅನುಗ್ರಹದಿಂದ ಯಜ್ಞವನ್ನು ಸಂಪೂರ್ಣವಾಗಿ ನೆರವೇರಿಸಿದ ದದೌ ಭನ್ಸುರೇಭ್ಯೋ ಹಿ ಪೂರ್ಣ ಭಾಗಂ ಶಿವಾಯ ಸಹ ದಾನಂದೌ ಏ ಪ್ರಾಪ್ತಃ ಶಂಭುಸ್ವನುಗ್ರಹ ದೇವತೆಗಳಿಗೆ ಆವಿರ್ಭಾಗವನ್ನು ಯೋಗ್ಯವಾಗಿ ಕೊಟ್ಟ ಶಿವನಿಗೆ ಸಂಪೂರ್ಣವಾದ ಭಾಗವನ್ನು ಕೊಟ್ಟ ಬ್ರಾಹ್ಮಣರಿಗೆ ದಾನ ಮಾಡಿದ ಹೀಗೆ ಶಿವನ ಅನುಗ್ರಹದಿಂದ ವಿಧಿವತ್ವಾದ ದಕ್ಷನ ಯಜ್ಞವನ್ನು ಮಾಡಿ ಮುಗಿಸಿದ ಅಥೋ ದೇವ ಸುಮಹತ್ ತತ್ಕರ್ಮ ವಿಧಿಪೂರ್ವಕ ದಕ್ಷ ಸಮಾಪ್ಯ ವಿಧಿವತ್ ಸಹರ್ತ್ ಪ್ರಜಾಪತಿ ಎಲೆಯರದ ಹೀಗೆ ಪರಬ್ರಹ್ಮಸ್ವರೂಪ ಶಂಕರನ ಅನುಗ್ರಹದಿಂದ ದಕ್ಷಯಜ್ಞವು ಪೂರ್ಣವಾಯಿತು ಬಳಿಕ ದೇವತೆಗಳು ಮುನಿಗಳು ಎಲ್ಲರೂ ಶಿವನ ಅನುಮತಿಯನ್ನು ಪಡೆದು ಅವನ ಯಶಸ್ಸನ್ನು ಸ್ತುತಿಸುತ್ತ ಎಂ ದಕ್ಷ ಮಕಃಃಪೂರ್ಣ ಅಭವತ್ ತತ್ರ ಮುನೀಶ್ವರ ಶಂಕರ ಪ್ರಸಾದ ಪರಬ್ರಹ್ಮಸ್ವೀ ಅಥ ದೇವರ್ಷೇಸಂತ ಶಾಂಕರ ಯಶ ಸ್ವಧಾ ಯುಷ್ಟಾ ಪರೇವಿ ಸುಮುಖಾಸ್ತದ ಅವನ ಯಶಸ್ಸಸ್ತುತಿಸು ತಮ್ಮ ನಮ್ಮ ಸ್ಥಾನ ಎದುರು ನಾನು ವಿಷ್ಣು ಸಹ ಅಹಂ ವಿಷ್ಣುಪ್ರೀತಾವಿ ಸ್ವ ಸ್ವ ಸ್ವುರ ಮುಯಂತೌ ಸುಯಶಂ ಸರ್ವಂಗಲ ಸದಾ ಹರ್ಷಗೊಂಡು ಶಂಕರನ ಮಂಗಳವಾದ ಯಶಸ್ಸನ್ನು ಗಾನ ಮಾಡುತ್ತಾ ನಮ್ಮ ನಮ್ಮ ಪುರಗಳಿಗೆ ಹೋದೆವು ದಕ್ಷಸಮಾನಿತ ಪ್ರೀತ್ಯ ಮಹಾದೇವೋಪಿ ಸದ್ಗತಿ ಕೈಲಾಸಂ ಸು ಶೈಲಂ ಸುಪ್ರೀತ ಸಗಣೋ ನಿಜಂ ಕೈಲಾಸಂ ಸು ಶೈಲಂ ಸುಪ್ರೀತ ಸಗಣೋ ನಿಜಂ ದಕ್ಷನಿಂದ ಗೌರವಿಸಲ್ಪಟ್ಟು ಶಂಕರನು ಸಹ ತನ್ನ ಕೈಲಾಸಗಿರಿಗಿ ಗಣಗಳೊಂದಿಗೆ ತೆರಳಿದ ಆದತ್ಯ ಸ್ವಗಿರಿಂ ಶಂಭು ಸಸ್ಮಾರ ಸ್ವಪ್ರಿಯಾಂ ಸತೀಂ ಗಣೇಭ್ಯ ಕಥೆಯ ಮಾತ ಪ್ರಧಾನೇಭ್ಯಶ್ಚ ತತ್ಕಥಾಹ ಆ ಗಿರಿಗೆ ಬಂದು ಶಿವನು ಮೃತರಾದ ತನ್ನ ಪ್ರಿಯೇ ಸತೀದೇವಿಯನ್ನು ಕುರಿತು ತುಂಬ ಚಿಂತಿಸಿದ ಪ್ರಧಾನ ಗಣಗಳ ಎದುರಿಗೆ ಅವಳ ಪ್ರಿಯವಾದ ಕಥೆಗಳನ್ನು ಹೇಳಿದ ಕಾಲನ್ನಿನಾಯ ವಿಜ್ಞಾನಿ ಬಹುತಚರಿತ ವದನ್ ಲೌಕಿಕೀಂ ಗತಿಮಾಶ್ರಿತ್ಯ ದರ್ಶಯನ್ ಕಾಮಿತಾಂ ಪ್ರಭು ಹೀಗೆ ಶಿವನು ಲೋಕಗತಿಯನ್ನ ಆಶ್ರಯಿಸಿ ಸತಿಯಲ್ಲಿ ಅನುರಾಗವನ್ನು ಪ್ರಕಟಿಸುತ್ತಾ ಅವಳ ಚರಿತ್ರವನ್ನು ಹೇಳುತ್ತಾ ಬಹಳ ಕಾಲವನ್ನು ಕಳೆದ ನಾನೀತಿಕಾರಕಸ್ವಾಮಿ ಪರಬ್ರಹ್ಮ ಸತಾ ಗತಿ ತಸಹ ಕ್ವೋಕಃ ಕ್ವ ವಿಕಾರನೇ ಶಿವನು ನೀತಿಯನ್ನು ಬಿಟ್ಟು ನಡೆಯತಕ್ಕೋನಲ್ಲ ಅವನು ಪರಬ್ರಹ್ಮಸ್ವರೂಪನು ಸತ್ಪುರುಷರಿಗೆ ಗತಿಯು ಇಂತಹ ಶಿವನಿಗೆ ಮೋಹವಿಲಿಯದು ಶೋಕವಿಲಿಯದು ಕಾಮವಿಕಾರವೆಲಿಯದು ಅವನಸ್ವರೂಪನ್ನು ಅಹಂ ವಿಷ್ಣು ಜಾನೀವಹ ತದಭೇದ ಕದಾಚನ ಕೇ ಪರೇ ಮುನ ಯೋ ದೇವಾ ಅವನ ಸ್ವರೂಪವನ್ನು ನಾನು ಅಂದರೆ ಬ್ರಹ್ಮನು ವಿಷ್ಣುವು ಸಹ ತಿಳಿಯುತ್ತಾರೆ ಮಿಕ್ಕ ಮುನಿಗಳು ದೇವತೆಗಳು ಮನುಷ್ಯರು ಯೋಗಿಗಳು ಇವರು ಹೇಗಿತ್ತಾನೆ ತಿಳಿಯಬಲ್ಲರು ಮಹಿಮಾ ಶಾಂಕರೋ ಅನಂತೋ ದುರ್ವಿಜ್ಞೇಯೋ ಮಹೇ ಮನಿ ಶಿಭಿ ಭಕ್ತ ಜ್ಞಾತಶ್ಚ ಸದ್ಭಕ್ತ್ಯ ಸತ್ಪ್ರಸಾದ್ವಿ ನಾಶ್ರಮಂ ಶಂಕರನ ಮಹಿಮೆಯು ಅನಂತವಾದು ತಿಳಿಯಲು ಸಾಧ್ಯವಾದುದು ಶಿವಭಕ್ತನು ಶಿವನ ಅನುಗ್ರಹದಿಂದ ಶ್ರಮವಿಲ್ಲದೆ ಶಿವಮಹಿಮೆಯನ್ನು ತಿಳಿಯಬಲ್ಲ ಯ ಕೋಪಿ ನ ವಿಕಾರೋ ಹಿ ಶಿವಸ ಪರಮಾತ್ಮನ ಸಂದರ್ಶಯತಿ ಲೋಕೆಭ್ಯ ತಾದೃಶೀ ಗತಿ ಶಿವನಿಗೆ ಯಾವ ವಿಕಾರೂ ಇಲ್ಲ ಆದರೂ ಅವನು ಮಾಯೆಯಿಂದ ಲೋಕಗತಿಯನ್ನಸರಿಸ ವಿಕಾರಗಳನ್ನು ಪ್ರದರ್ಶಿಸ್ತಾನೆ ಯತ್ ಪಠಿತ್ ಸಂಶ್ರ ಸರ್ವರ್ವೋಕಸುಧೀರ್ಮುನೆ ಲಭತೆ ಸದ್ಗತಿ ದಿವ್ಯಾಂ ಇ ಸುಖ ಉತ್ತಮ ಶಂಕರನ ಮಹಿಮೆಯಂಥದ್ದು ಶಂಕರನ ಮಹಿಮೆಯನ್ನು ಓದಿಯಾಗಲಿ ಕೇಳಿಯಾಗಲಿ ತಿಳಿದುಕೊಂಡ್ರೆ ಅವನು ಪಂಡಿತನಾಗ್ತಾನೆ ಇಹದಲ್ಲಿ ದಿವ್ಯವಾದ ಸುಖವನ್ನು ಅನುಭವಿಸಿ ಪರದಲ್ಲಿಯೂ ಸದ್ಗತಿಯನ್ನು ಪಡಿತಾನೆ ಇತ್ತಂದಾಕ್ಷಾಯಿಣಿ ಹಿತ್ವಾ ನಿಜ ದೇಹಂ ಸತಿ ಪುನಃ ಹಿಮೋತಃ ಪತ್ನಿಯಂ ಮೇನಾ ಯಾಂತಿ ಹೀಗೆ ಸತೀದೇವಿಯು ದಕ್ಷಯಜ್ಞದಲ್ಲಿ ಶರೀರವನ್ನು ತೀರಿಸಿ ತಿರುಗಿ ಹಿಮಂತನ ಪತ್ನಿಯಾದ ಮೇನಕಾದೇವಿಯಲ್ಲಿ ಜನಿಸಿದಳು ಅಂತಲೇ ನಾವು ಕೇಳಿದ್ದೇವೆನ ಕೃತ್ಪಸ್ತತ್ರ ಶಿವಂ ವಂ ಪತಿಂ ಪತಿಂಚಸ ಗೌರಿಭೂತ್ವಾರ್ಧವಾ ಮಾಂಗಿ ಲೀಲಾಶ್ಚಕ್ರೇ ಅದ್ಭುತಾ ಶಿವ ತಿರುಗಿ ಆ ಪಾರ್ವತಿಯು ತಪಸ್ಸನ್ನು ಮಾಡಿ ಶಿವನನ್ನೇ ಪತಿಯಾಗಿ ಬರಿಸಿದಳು ಆಮೇಲೆ ಶಿವನ ಅನುಗ್ರಹದಿಂದ ಗೌರಿಯಾಗಿ ಅವನ ಅರ್ಧ ದೇಹವನ್ನು ಆಕ್ರಮಿಸಿ ಅದ್ಭುತವಾದ ಅನೇಕ ಲೀಲೆಗಳನ್ನು ಪ್ರದರ್ಶಿಸಿದಳು ಅರ್ಧನಾರೀಶ್ವರನಾಗಿ ಇತ್ತ ಸತೀಚರಿತ್ರಂತೆ ವರ್ಣಿತ ಪರಮಾದ್ಭುತ ಮುಕ್ತಿ ಮುಕ್ತಿ ಪ್ರದನ್ ದಿವ್ಯಂ ಸರ್ವಕಾಮಪ್ರದಾಯಕ ಎಲೈ ನಾರದ ನಿನಗೆ ಅತ್ಯದ್ಭುತವಾದ ಸತೀಚರಿತ್ರವನ್ನು ಹೇಳಿರುವೆನು ಇದು ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂಥವುದು ಸಕಲ ಇಷ್ಟಾರ್ಥಗಳನ್ನು ಕೊಡುವುದು ದಿವ್ಯವಾದುದು ಇದಮ್ಮ ಆಖ್ಯಾನಮನಘಂ ಪವಿತ್ರಂ ಪರ ಪಾವನಂ ಸ್ವರ್ಗಂ ಯಶಸ್ಸ್ಯ ಆಯುಷ್ಯಂ ಪುತ್ರ ಪೌತ್ರ ಫಲಪ್ರದಂ ಈ ಆಖ್ಯಾನವು ಪರಮ ಪವಿತ್ರವಾದ ಪವಿತ್ರವಾದುದು ಪರರನ್ನು ಪವಿತ್ರಗೊಳಿಸುವುದು ಸ್ವರ್ಗವನ್ನು ಉಂಟು ಮಾಡುವುದು ಯಶಸ್ಸನ್ನು ಮಾಡುವುದು ಪುತ್ರ ಪೌತ್ರರನ್ನು ಕೊಡುವುದು ಪೌತ್ರ ಅಂದರೆ ಮೊಮ್ಮಕ್ಕಳು ಇದ್ ಯ ಇದ ಶುಣು ಭಕ್ತಿಯ ಶ್ರಾವೇದ ಭಕ್ತಿ ಮಹಾನ್ನರಾನ್ ಸರ್ವರ್ವರ್ವರ್ವರ್ವಕರ್ಮ ಲಭೇತ್ ತಾತ ಪರತ್ರ ಪರಮತಿ ಇಂತಹ ಈ ಇತಿಹಾಸವನ್ನು ಭಕ್ತಿಯಿಂದ ಓದಿದರಾಗಲಿ ಕೇಳಿದರಾಗಲಿ ಇತರಿಗೆ ಹೇಳಿದ್ರಾಗಲಿ ಅವನು ಇಹದಲ್ಲಿ ಸಕಲ ಭೋಗಗಳನ್ನು ಅನುಭವಿಸಿ ಪರದಲ್ಲಿ ಉತ್ತಮವಾದ ಮುಕ್ತಿಯನ್ನು ಪಡೆಯುತ್ತಾನೆ ಯಟೇದ್ ಪಾಠಯೇದ್ವಾ ಸಮಖ್ಯನಿ ಶುಭಂ ಸೋಪಿ ಭುಕ್ತ ಅಖಿಲಾನ್ ಭೋಗಾನ್ ಅಂತೆ ಮೋಕ್ಷಿಯಟ್ ಇವ ಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ತ್ರಿಚೋಧ್ಯಾ ಇಂತಹ ಈ ಇಲ್ಲಿಗೆ ಶಿವಪುರಾಣದ ರುದ್ರ ಸಂಹಿತಿಯಲ್ಲಿನ ಸತೀಖಂಡದಲ್ಲಿ ನಲವತ್ತ ಅಧ್ಯಾಯ ಮುಗಿಯಿತು ರುದ್ರ ಸಂಹಿತೆಯಲ್ಲಿನ ಸತೀಖಂಡವು ಸಮಾಪ್ತವಾಯಿತು ಮಂಗಳ ಇನ್ನು ಮುಂದೆ ನಾವು ಮುಂದಿನ ಭಾಗವನ್ನು ನೋಡಲಿಕೆ ನೋಡಲಿಕ್ಕಿದ್ದೇವೆ ಮುಂದಿನದ್ದು ಇದೇ ರುದ್ರ ಸಂಹಿತೆ ಎರಡನೇ ರುದ್ರ ಸಂಹಿತೆಯಲ್ಲಿ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ಒಂದೇ ಇದ್ದದ್ದು ಎರಡನೆಯದು ರುದ್ರ ಸಂಹಿತೆ ಅದರಲ್ಲಿ ಒಂದು ಸೃಷ್ಟಿಖಂಡ ನೋಡಿದು ಆಮೇಲೆ ಈಗ ಸತೀ ಖಂಡ ಮುಕ್ತಾಯ ಮುಂದೆ ಈ ಸತಿಯೇ ಪಾರ್ವತಿಯಾಗಿ ಹುಟ್ಟುವಂಥದ್ದು ಪರ್ವತರಾಜನ ಪತ್ನಿ ಮೇನಕೆಯಲ್ಲಿ ಮಗಳಾಗಿ ಹುಟ್ಟಿ ಪಾರ್ವತಿಯಂತ್ರ ಎನಿಸಿ ಮಾಡತಕ್ಕಂತಹ ಲೀಲೆಗಳೆಲ್ಲ ಈ ಮೂರನೇದಾದಂಥ ಈ ಅಂದರೆ ಮೂರನೆಯ ಖಂಡ ಇದೀಗ ಪಾರ್ವತಿ ಖಂಡ ಎರಡನೇ ಸಂಹಿತೆಯಲ್ಲಿ ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ಖಂಡ ಬಳಿಕ ಈಗ ಪಾರ್ವತಿ ಖಂಡ ಮೂರನೆಯದು ಇದನ್ನು ನಾವು ನಾಳೆಯಿಂದ ನೋಡೋಣ ಪಾರ್ವತಿಯ ಲೀಲಾ ಚರಿತ್ರೆಗಳನ್ನು ಶಿವನ ಶಿವ ಪಾರ್ವತಿಯರ ಲೀಲೆಯನ್ನು ನೋಡಲಿಕ್ಕಿದ್ದೇವೆ ಮತ್ತು ಯಾವ ರೀತಿಯಾಗಿ ಸತೀದೇವಿ ಹಿಮತ್ಪುತ್ರಿಯಾಗಿ ಜನಿಸಿದಲು ಅದರ ಕಾರಣ ಏನು ಹೇಗೆ ಇತ್ಯಾದಿ ಎಲ್ಲ ಅವಳು ಹೇಗೆ ಶಿವನನ್ನು ವರಿಸ್ತಾಳೆ ಮದುವೆಯಾಗ್ತಾಳೆ ಇತ್ಯಾದಿ ಎಲ್ಲವನ್ನು ಕೂಡ ಪಾರ್ವತಿ ಕಲ್ಯಾಣ ಮುಂತಾದ ಎಲ್ಲ ಇದನ್ನು ನಾವು ನೋಡಲಿಕ್ಕಿದ್ದೇವೆ ಇಲ್ಲಿಗೆ ಸತೀಖಂಡ ಮುಕ್ತಾಯವಾಯಿತು ಇನ್ನು ಪಾರ್ವತಿ ಖಂಡ ನಾಳೆಯಿಂದ ಶ್ರೀ ಶಂಕರಾರ್ಪಿತ ಮಸ್ತು